ಸಹ ನಾವತು ಸಹ ನೌನಕ್ತೂ ಸಹ ವೀರ್ಯಂಕರವಹೈ ತೇಜಸ್ವಿನವೀತಮಸ್ತು ಮಾಷಾವಹೈ ಓ ಶಾಂತಿ ಹರಿ ಓ ಕಠೋಪನಿಷತ್ನಾ ನಾಲ್ಕನೆಯ ವಲ್ಲಿಯಲ್ಲಿ ಜಗತ್ಸೃಷ್ಟಿಯಲ್ಲಿ ಕೆಲಸ ಮಾಡುವಂಥ ಶಕ್ತಿ ಯಾವುದು ಪರಮಾತ್ಮನ ಚೈತನ್ಯವು ಪ್ರಾಣದ ರೂಪದಲ್ಲಿ ಪ್ರತಿಯೊಂದು ಜೀವಿಯ ಹಾಗೂ ಪ್ರತಿಯೊಂದು ಭೌತಿಕ ವಸ್ತುಗಳ ಹಿನ್ನೆಲೆಯಲ್ಲಿ ಇದ್ಕೊಂಡು ಕೆಲಸ ಮಾಡುತ್ತೆ ವೇದಾಂತ ದರ್ಶನದಲ್ಲಿ ಸರಳವಾಗಿ ಇದನ್ನು ಪ್ರಾಣ ಅಂತ ಕರೀತಾರೆ ಆಕಾಶ ಮತ್ತು ಪ್ರಾಣ ಇದೆರಡು ಶಕ್ತಿಗಳು ಆಕಾಶ ಎನ್ನುವುದು ಭೌತಿಕವಾಗಿ ವ್ಯಕ್ತವಾದಾಗ ಕಂಡುಬರುವ ಸೂಕ್ಷ್ಮ ರೂಪ ನಮ್ಮ ಗಮನಕ್ಕೆ ಬರುವ ಈ ಆಕಾಶ ಸ್ಥೂಲ ರೂಪ ಆಕಾಶ ಅಂದರೆ ಏನು ಇಲ್ಲ ಅಂತ ನಾವು ಹೇಳ್ತೀವಿ ಆದರೆ ಅಲ್ಲಿ ಏನೋ ಇದೆ ಏನಿದೆ ಅಂದರೆ ಅವಕಾಶ ಇದೆ ಆಕಾಶ ಅಂದರೆ ಏನೋ ಒಂದು ವಸ್ತು ಇರುವುದಕ್ಕೆ ಒಂದು ಅವಕಾಶ ಜಾಗ ಇದು ಸ್ಥೂಲ ರೂಪ ಒಂದು ಘನವಸ್ತು ಇರಬೇಕಾದ್ರೆ ಅದಕ್ಕೊಂದು ಜಾಗ ಬೇಕಲ್ಲ ಅದು ಈ ಜಗತ್ತಿನ ರಚನೆಯಲ್ಲಿ ಆಗಿರುವಂಥ ಒಂದು ಆವಿಷ್ಕಾರ ಅಥವಾ ಒಂದು ಅಭಿವ್ಯಕ್ತಿ ಅಂತ ಹೇಳಬಹುದು ಪ್ರಕಟವಾದದ್ದು ಮ್ಯಾನಿಫೆಸ್ಟೇಷನ್ ಪಂಚಭೂತಗಳಲ್ಲಿ ಇದನ್ನು ಕೂಡ ಒಂದು ಅಂತ ಹೇಳ್ತಾರೆ ಏನು ಇಲ್ಲದ್ದು ಅಂತ ನಾವು ಹೇಳಿದರೂ ಕೂಡ ಎಲ್ಲ ವಸ್ತುಗಳ ಹಿನ್ನೆಲೆಯಲ್ಲಿ ಇದಿರಲೇಬೇಕು ಘನವಸ್ತುಗಳು ಕಣ್ಣಿಗೆ ಕಾಣುವ ಘನವಸ್ತುಗಳು ಸ್ಥೂಲ ರೂಪದಲ್ಲಿ ಅಂದರೆ ಗಟ್ಟಿಯಾಗಿ ನಮ್ಮ ಗ್ರಹಣಕ್ಕೆ ಸಿಗುವ ಹಾಗೆ ಇದ್ದರೆ ಅದಕ್ಕೆ ಹಿನ್ನೆಲೆಯಲ್ಲಿ ಅದು ಸೂಕ್ಷ್ಮವಾಗಿ ಇರುತ್ತವೆ ಸೂಕ್ಷ್ಮವಾಗಿ ಕಣ್ಣಿಗೆ ಅಥವಾ ನಮ್ಮ ಗ್ರಹಿಕೆಗೆ ಸಿಗಬೇಕಂತಿಲ್ಲ ಅನೇಕ ಬಾರಿ ನಾವು ಇದನ್ನು ಆಲೋಚನೆ ಮಾಡುವಾಗ ಸೂಕ್ಷ್ಮ ರೂಪದಲ್ಲಿ ಇರುವಂಥದ್ದೆಲ್ಲವೂ ಕೂಡ ಅತ್ಯಂತ ಶಕ್ತಿಶಾಲಿಯಾಗಿ ಇರುವುದು ಕಂಡುಬರುತ್ತದೆ ನಮಗೆ ದೇಹ ಇದೆ ಎಷ್ಟೊಂದು ಕೆಲಸ ಮಾಡುತ್ತೆ ನೀವು ಜಗತ್ತಿನ ಯಾವುದೇ ಯಂತ್ರವನ್ನು ತೆಗೆದುಕೊಳ್ಳಿ ಅದಕ್ಕೆಲ್ಲ ಮೀತಿ ಇದೆ ಒಂದು ಫ್ಯಾನ್ನ ಕೆಲಸ ಏನು ಬರೆಯ ತಿರುಗುತ್ತಾ ಇರುವುದು ಗಾಳಿ ಕೊಡುವುದು ಒಂದು ಬಲ್ಬಿನ ಕೆಲಸ ಬೆಳಗುತ್ತಾ ಇರುವುದು ಅದು ಗಾಳಿ ಕೊಡೋದಿಲ್ಲ ಇನ್ನು ಹಳ್ಳಿಯಲ್ಲೆಲ್ಲ ಈ ಪಂಪ್ಸೆಟ್ಟು ಯೂಸ್ ಮಾಡ್ತಾರೆ ನೀರನ್ನು ಹಾಯಿಸುವುದಕ್ಕೆ ನೀವು ಫ್ಯಾನನ್ನು ಸ್ವಿಚ್ ಓದ್ತಿದರೆ ಬರೀ ಗಾಳಿ ಕೊಡುತ್ತೆ ನೀರು ಕೊಡೋಲ್ಲ ಹೀಗೆ ಯಂತ್ರಕ್ಕೆ ಒಂದೊಂದು ಮಿತಿ ಇದೆ ನಮ್ಮ ದೇಹಕ್ಕೆ ಇದೊಂದು ಯಂತ್ರ ಮಿತಿ ಇದ್ದರೂ ಕೂಡ ಅನಂತ ಸಾಧ್ಯತೆಗಳಿವೆ ಬಾಲ್ಯದಿಂದ ಆರಂಭಿಸಿ ನೀವು ಇಲ್ಲಿಯ ತನಕ ಎಷ್ಟೆಷ್ಟು ಬಗೆಯ ಕೆಲಸ ಮಾಡಿದ್ದೀರಿ ಲೆಕ್ಕ ಹಾಕಿದರೆ ಕೈಗಳ ಮೂಲಕ ಕಾಲುಗಳ ಮೂಲಕ ಮನಸ್ಸಿನ ಮೂಲಕ ಎಷ್ಟು ಸಂಕೀರ್ಣವಾದಂಥ ಯಂತ್ರ ಇದು ನೋಡಿ ಸಾವಿರಾರು ನರಗಳು ತಂತುಗಳು ಆಮೇಲೆ ಸ್ನಾಯುಗಳು ನಾನಾ ಬಗೆಯ ಜೀವಕೋಶಗಳು ರಕ್ತ ಪರಿಚಲನೆ ಏನೆಲ್ಲ ಕೆಲಸ ಮಾಡ್ತವೆ ಅತ್ಯಂತ ಕ್ಲಿಷ್ಟವಾದಂಥ ಯಂತ್ರವನ್ನು ಭಗವಂತ ರಚಿಸಿಕೊಟ್ಟಿದ್ದಾನೆ ಇದು ಸ್ಥೂಲ ರೂಪ ಇದರ ಹಿನ್ನೆಲೆಯಲ್ಲಿ ಸೂಕ್ಷ್ಮ ರೂಪ ಇದೆ ಅಥವಾ ಯಾವುದೇ ಯಂತ್ರವನ್ನು ತೆಗೆದುಕೊಂಡರೂ ಕೂಡ ಒಂದು ಫ್ಯಾನ್ ಆಗಿರಲಿ ಇಂಜಿನ್ ಆಗಿರಲಿ ಅದರ ಹೊರಗಿನ ಆಕಾರ ಮತ್ತು ಆ ಘನ ರೂಪವನ್ನು ಬಿಟ್ಟರೆ ಅದರ ಅಂತರಂಗದಲ್ಲಿ ತತ್ವ ಇದೆ ಸೈನ್ಸ್ ಟೆಕ್ನಾಲಜಿ ಅಂತ ಹೇಳ್ತೇವಲ್ಲ ಆ ತತ್ವ ಕಣ್ಣಿಗೆ ಕಾಣೋದಿಲ್ಲ ಆದರೆ ಅತ್ಯಂತ ಶಕ್ತಿಶಾಲಿಯಾಗಿದೆ ಯಂತ್ರದ ಎಲ್ಲ ಭಾಗಗಳನ್ನು ಹಿಡಿದಿಡುತ್ತದೆ ಕೆಲಸ ಮಾಡುವ ಹಾಗೆ ಮಾಡುತ್ತದೆ ಚೈತನ್ಯವನ್ನು ಚಲಾಯಿಸಿ ಅದರ ಬೇರೆ ಬೇರೆ ಭಾಗಗಳು ಕೆಲಸ ಮಾಡುವ ಹಾಗೆ ಮಾಡುತ್ತೆ ಅಷ್ಟರ ಮಟ್ಟಿಗೆ ಆ ತತ್ವ ಎನ್ನುವುದು ಬಹಳ ಮುಖ್ಯ ಸೂಕ್ಷ್ಮವಾದದ್ದು ಅದೇ ರೀತಿಯಲ್ಲಿ ಜಗತ್ತಿನ ಪ್ರತಿಯೊಂದು ವಸ್ತುಗಳ ಹಿಂದೆ ಇದ್ದುಕೊಂಡು ಕೆಲಸ ಮಾಡುವ ಶಕ್ತಿಯೇ ಈ ಪ್ರಾಣಶಕ್ತಿ ಮನುಷ್ಯನ ಎಲ್ಲ ಆಗುಹೋಗುಗಳನ್ನು ನಿಯಂತ್ರಿಸುವುದು ಕೂಡ ಈ ಚೈತನ್ಯ ಇದು ಎಲ್ಲಿಂದ ಬಂತು ಅಂತ ಇದು ಬಂದಿರುವುದು ಆತ್ಮದಿಂದಲೇ ಬಂದಿರುತ್ತೆ ಪ್ರತಿಯೊಬ್ಬರ ಮೂಲಕ ವ್ಯಕ್ತವಾಗುವಂಥ ಈ ಪ್ರಾಣಶಕ್ತಿ ಇದೆಲ್ಲ ಇಡೀ ಜಗತ್ತು ಚಲಿಸುವ ಹಾಗೆ ಮಾಡ್ತಾ ಅರಣ್ಯೋರ್ನಿಹಿತೋ ಜಾತವೇದ ಗರ್ಭೈವ ಸುಭೃತೋ ಗರ್ಭಿಣೀಭಿ ದಿವೇ ದಿವೆ ಏಡ್ಯೋ ಜಾಗೃವದ್ಭಿ ಹವಿಷ್ಮ್ಭಿ ಮನುಷ್ಯ ಅಗ್ನಿ ಅಗ್ನಿ ಅಂತ ಹೇಳಿದೆ ಇಲ್ಲಿ ಹೇಗೆ ಅಗ್ನಿ ಬೆಂಕಿ ಎನ್ನುವುದು ಇಂಧನವನ್ನು ಸುಡುವ ಮೂಲಕ ಬೆಳಕು ಹಾಗೂ ಶಾಖವನ್ನು ನೀಡುತ್ತದೋ ಸುಟ್ಟು ಹಾಕುವಂಥ ಕಾರ್ಯವನು ಅದು ಮಾಡುವುದಕ್ಕೆ ಸಮರ್ಥವಾಗ್ತದೋ ಅದೇ ರೀತಿಯಲ್ಲಿ ಈ ಪ್ರಾಣ ಎನ್ನುವುದು ಕೂಡ ಒಂದು ರೀತಿಯಲ್ಲಿ ಅಗ್ನಿ ಆ ಪದವನ್ನು ಇಲ್ಲಿ ಉಪಯೋಗಿಸ್ ಉಪಯೋಗಿಸಲಿಲ್ಲ ಹಿಂದಿನ ಮಂತ್ರದಲ್ಲಿ ಉಪಯೋಗಿಸಿದ್ದಾರೆ ಯಾವ ಪ್ರಾಣೇನ ಸಂಭವತಿ ಅದಿತೀರ ದೇವತಾಮಯಿ ಅಂತ ಬರುತ್ತೆ ಅನೇಕ ಸಲ ಒಂದು ಪದವನ್ನು ಉಪಯೋಗಿಸದಿದ್ದರೂ ಕೂಡ ಅದರ ಅರ್ಥ ಹೆಚ್ಚು ಕಡಿಮೆ ಅದೇ ಆಗಿರ್ತದೆ ಅರಣ್ಯ ಅರಣಿ ಅಂತಂದರೆ ಹಿಂದೆ ಹೇಳಿತ್ತು ಒಂದು ರೀತಿಯ ಕಟ್ಟಿಗೆ ವುಡ್ ಆ ಮರದ ಒಂದು ಎರಡು ಆ ಮರದ ಭಾಗಗಳನ್ನು ಒಣಗಿದ ಗೆಲ್ಲುಗಳನ್ನು ತಿಕ್ಕಿದರೆ ಅದರಿಂದ ಬೆಂಕಿ ಉತ್ಪನ್ನ ಆಗುತ್ತೆ ಹಿಂದೆ ಯಾಗಯಜ್ಞ ಮಾಡುವುದಕ್ಕೆ ಬೆಂಕಿಯನ್ನು ಇದೇ ರೀತಿ ಉತ್ಪನ್ನ ಮಾಡ್ತಾಯಿದ್ರು ಈಗಲೂ ಕೂಡ ಶಾಸ್ತ್ರೋಕ್ತವಾಗಿ ಯಾಗಯಜ್ಞಗಳನ್ನು ಮಾಡುವಲ್ಲಿ ಬೆಂಕಿಯನ್ನು ಇದೇ ರೀತಿ ತಯಾರು ಮಾಡ್ತಾರೆ ಅರಣ್ಯೋಹೋ ಅಂತಂದರೆ ದ್ವಿ ವಚನದಲ್ಲಿದೆ ಎರಡು ಅರಣ್ಯಗಳಲ್ಲಿ ಅಂತ ಅಧರಾರಣಿ ಉತ್ತರಾರಾಣಿ ಅಂತ ಎರಡು ಬಗೆಯಿರುತ್ತದೆ ಅಧ ಅಂದರೆ ಕೆಳಗಡೆ ಕೆಳಗಡೆ ಒಂದು ಮರದ ಹಲಗೆ ಅಥವಾ ತುಂಡನ್ನು ಇಟ್ಟು ಅದರ ಮೇಲೆ ನೆಟ್ಟಗೆ ಇನ್ನೊಂದು ಮರದ ಆ ತುಂಡನ್ನು ಇಟ್ಟು ಮೊಸರು ಕಡಿತಾರಲ್ಲ ಹಾಗೆ ಮೇಲಿನ ಆ ಒಂದು ಹಗ್ಗದಲ್ಲಿ ಚೆನ್ನಾಗಿ ಕಡಿತ ಇದ್ರು ಕೆಳಭಾಗದಲ್ಲಿ ಇರುವಂಥ ಆ ಮರದ ಸೌದೆಗೆ ಅದು ಚೆನ್ನಾಗಿ ತಿಕ್ಕಿ ಬೆಂಕಿ ಉತ್ಪನ್ನ ಆಗ್ತಿತ್ತು ಹೀಗೆ ಅದಕ್ಕೆ ಯಾವುದಾದ್ರೂ ಬಗೆಯ ಹತ್ತಿಯೋ ಮೊದಲಾದ ವಸ್ತುಗಳನ್ನು ಅಥವಾ ತರಗಲೆ ಇದನ್ನೆಲ್ಲ ಸೇರಿಸಿ ಅದರಿಂದ ಬೆಂಕಿಯನ್ನು ಹಿಡಿದಿಟ್ಟು ಅದನ್ನು ಯಜ್ಞಕ್ಕೆ ಉಪಯೋಗಿಸ್ತಿದ್ರು ಇಂಥ ಅರಣಿಗಳ ಮೂಲಕ ನಿಹಿತ ಅಡಗಿರುವಂಥ ಜಾತವೇದ ಅಗ್ನಿ ಹೇಗೆ ಇರ್ತಾನೋ ಗರ್ಭ ಇವ ಸುಭೃತೋ ಗರ್ಭಿಣಿ ಭೀಹಿ ಗರ್ಭಿಣಿಯರ ಉದರದಲ್ಲಿ ಗರ್ಭ ಹೇಗೆ ಇಡಲ್ಪಟ್ಟಿದೆಯೋ ಮುಂದೆ ಕಾಲಕ್ರಮದಲ್ಲಿ ಅದು ಒಂದು ಜನನ ತಾಳಿ ಮಗುವಾಗಿ ಹುಟ್ಟುತ್ತದೆ ಜನ್ಮ ತಳೆಯುವುದಕ್ಕೆ ಮುಂಚೆ ತಾಯಿಯ ಹೊಟ್ಟೆಯಲ್ಲಿರುವಂಥ ಮಗು ಪೂರ್ಣವಾಗಿ ಬೆಳೆದಿರುವುದಿಲ್ಲ ಆದರೆ ಅಲ್ಲಿಯ ಶಕ್ತಿ ಇರುತ್ತದೆ ಚೈತನ್ಯ ಇರ್ತದೆ ಜೀವ ಇರುತ್ತದೆ ಬೆಂಕಿಯಲ್ಲಿ ಕೂಡ ಹಾಗೇನೆ ಅದು ತಿಕ್ಕುವುದಕ್ಕೆ ಮುಂಚೆ ಸೌದೆಯ ಅಡಗಿತ್ತು ಅಂತ ನಾವು ಹೇಳಬಹುದು ಒಬ್ಬರು ವಚನಕಾರರು ಹಾಗೆ ಬರೀತಾರೆ ಮರದೊಳಗೇನ ಕಿಚ್ಚಿನಂತೆ ಅಂತ ಹೇಳ್ತಾರೆ ಬೆಂಕಿ ಅದು ಉತ್ಪನ್ನ ಆಗುವುದಕ್ಕೆ ಮುಂಚೆ ಎಲ್ಲಿತ್ತು ಅಂತ ಕೇಳಿದರೆ ಮರದಲ್ಲಿತ್ತು ಪ್ರಕಟವಾಗಿರಲಿಲ್ಲ ಅದು ಸುಪ್ತ ರೂಪದಲ್ಲಿ ಪೊಟೆನ್ಷಿಯಲ್ ರೂಪದಲ್ಲಿ ಅಂತ ಹೇಳ್ತೇವೆ ಇನ್ನೂ ಪ್ರಕಟವಾಗಿಲಿಲ್ಲ ಆದರೆ ಸಾಧ್ಯತೆ ಇದೆ ಇನ್ನೂ ಅದೇ ಅನೇಕ ಬಗೆಯ ಹೋಲಿಕೆಗಳನ್ನು ಕೊಡುವುದುಂಟು ದೊಡ್ಡ ಆಲದ ಮರ ಅದು ಇಡೀ ಚೈತನ್ಯ ಒಂದು ಚಿಕ್ಕ ಬೀಜದ ಒಳಗೆ ಸುಪ್ತವಾಗಿ ಅಡಗಿರುತ್ತದೆ ಬೃಹತ್ತಾದ ಆಲದ ಮರ ಅದು ಚಿಕ್ಕ ಮೊಳಕೆ ಒಡೆಯೋದಕ್ಕೆ ಮುಂಚೆ ಆ ಬೀಜದಲ್ಲಿ ಅಡಗಿತ್ತಲ್ಲ ಕೆಲವೇ ಸಮಯದಲ್ಲಿ ಅದು ಗಿಡವಾಗಿ ಮರವಾಗಿ ದೊಡ್ಡದಾಗಿ ಬೆಳೀತಲ್ಲ ನೀವು ಕಾಲ ಅನ್ನೋದನ್ನು ತೆಗೆದುಹಾಕಿಬಿಟ್ರೆ ಬೀಜದ ಒಳಗಿದ್ದಂಥ ಆ ಚೈತನ್ಯಕ್ಕೂ ಬೃಹತ್ತಾದ ಈ ಆಲದ ಮರಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಇದು ಪ್ರಕಟವಾಗಿದೆ ಅದು ಅಡಗಿತ್ತು ಅಷ್ಟೇ ವ್ಯತ್ಯಾಸ ಅದೇ ರೀತಿಯಲ್ಲಿ ಈ ಅರಣಿ ಮರದ ಕೊರಡುಗಳಲ್ಲಿ ಬೆಂಕಿ ಹೇಗೆ ಅಡಗಿತ್ತೋ ಗರ್ಭಿಣಿಯ ಉದರದಲ್ಲಿ ಮಗು ಹೇಗೆ ಅಡಗಿತ್ತೋ ಅದೇ ರೀತಿಯಲ್ಲಿ ಈ ಪ್ರಾಣ ಎನ್ನುವುದು ಪ್ರತಿಯೊಂದೊಂದು ವಸ್ತುವಿನ ಅಂತರಂಗದಲ್ಲಿ ಅಡಗಿ ಇದ್ಕೊಂಡಿದೆ ದಿವೇ ದಿವೇ ಈಡ್ಯ ಈಡ್ಯ ಅಂದರೆ ಪೂಜಿಸುವುದು ಸ್ತುತ್ಯ ಅಂತ ಇಲ್ಲಿ ಅರ್ಥ ಬರೆದಿದ್ದಾರೆ ಸ್ತುತಿಸುವುದು ಪ್ರಾರ್ಥಿಸುವುದು ಪ್ರತಿದಿನವೂ ಈ ಅಗ್ನಿಯನ್ನು ಪೂಜಿಸ್ತಾರೆ ಜಾತವೇದನನ್ನು ಈ ಅಗ್ನಿ ಅಂದರೆ ಯಾವುದು ಅದು ಪ್ರಾಣಶಕ್ತಿಯ ಹೊರತು ಬೇರೆ ಅಲ್ಲ ಯಾಕಂದರೆ ಇಲ್ಲಿ ಮುಂದೆ ಹೇಳ್ತಾರೆ ನೋಡಿ ದಿವೇ ದಿವೇ ಈಡ್ಯ ಯಾರಿಂದ ಅಂದರೆ ಜಾಗೃವದ್ ಭಿ ಜಾಗೃತರಾದವರು ಯಾರು ಜಾಗೃತರು ಎಚ್ಚೆತ್ತಿರುವರು ಅಂತಂದರೆ ಯಾರ ಬುದ್ಧಿ ವಿಕಾಸ ಹೊಂದಿದೆ ಕೇವಲ ನಿದ್ದೆಯಿಂದ ಎದ್ದವರು ಹಗಲು ಹೊತ್ತಿನಲ್ಲಿ ಅಥವಾ ಎಚ್ಚರಾಗಿದ್ದಾಗ ಸ್ತುತಿ ಮಾಡ್ತಾರೆ ಅಂತ ಹೇಳೋದಕ್ಕೆ ಜಾಗೃವದ್ ಭಿಹಿ ಅಂತ ಹೇಳಬೇಕಾದ್ದಿರಲಿಲ್ಲ ಯಾಕಂದರೆ ಜಾಗೃತವಸ್ಥೆಯಲ್ಲಿ ಮಾತ್ರ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ ಸ್ತುತಿ ಮಾಡೋದಕ್ಕೆ ಸಾಧ್ಯ ಯಾರಾದರೂ ನಿದ್ದೆಯಲ್ಲಿ ಮಲಗಿದ್ದಾಗ ಭಗವಂತನ್ನು ಪೂಜೆ ಮಾಡ್ತಾರಾ ಅದೆಲ್ಲರಿಗೂ ಗೊತ್ತಿದೆ ಹೇಳಬೇಕಾದ್ದಿಲ್ಲ ವಿಶೇಷವಾಗಿ ಜಾಗೃವದ್ ಅಂತ ಹೇಳಿರಬೇಕಾದ್ರೆ ಉತ್ಷ್ಟತ ಜಾಗೃತ ಅಂತ ಮುಂಚೆ ಹೇಳಿದೆ ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ಹೇಗೆ ನಿದ್ರಿಸ್ತಾ ಇರುವವನು ಯಾವ ರೀತಿಯಲ್ಲೂ ಕೂಡ ಅಲುಗಾಡನು ಯಾವ ರೀತಿಯಲ್ಲೂ ಕೂಡ ತನ್ನ ಇಚ್ಛೆಯನ್ನು ಬಳಸಿಕೊಂಡು ಕೆಲಸ ಮಾಡುವುದಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಇನ್ನೂ ಕೂಡ ನಿಮ್ಮ ಬುದ್ಧಿ ವಿಕಾಸ ಹೊಂದದೇ ಇದ್ದರೆ ನೀವು ಯಾವುದೇ ರೀತಿಯಲ್ಲಿ ಮುಂದುವರಿಯಲಾರಿರಿ ಆದ್ದರಿಂದ ಎಚ್ಚರಗೊಳ್ಳಿ ನಿಮ್ಮ ಬುದ್ಧಿವಿಕಾಸ ಹೊಂದಬೇಕು ಜಾಡ್ಯವನ್ನು ತೊರೆಯಿರಿ ಅಂತ ಉಪನಿಷತ್ತು ಕರೆ ಕೊಡ್ತದೆ ಅಂತಹ ಜಾಗೃವದ್ ಬಿ ಜಾಗೃತರು ಎಚ್ಚೆತ್ತವರು ಬುದ್ಧಿವಂತರು ಅವರಿಂದ ಈ ಜಾತವೇದ ಅಥವಾ ಪ್ರಾಣ ಎನ್ನುವಂಥ ಶಕ್ತಿಯು ಪೂಜಿಸಲ್ಪಟ್ಟಿದೆ ಹವಿಷ್ಮದ್ ಅವರಿಂದಲೂ ಕೂಡ ಯಾರು ಹವಿಸ್ಸನ್ನು ಅರ್ಪಿಸ್ತಾರೆ ಅಂದರೆ ಯಾಗಯಜ್ಞ ಮಾಡ್ತಾರೆ ವೇದಕಾಲದಲ್ಲಿ ಯಾಗಯಜ್ಞಗಳು ಅಂತಂದರೆ ಅದೊಂದು ವಿಶೇಷವಾದ ಕ್ರಿಯೆ ಸಾಮಾನ್ಯವಾಗಿ ಹೊರಗಿನಿಂದ ನೋಡೋವರಿಗೆ ಯಾಗ ಯಜ್ಞ ಅಂದರೆ ನಾವು ಆಹಾರ ಮಾಡುವಂಥ ಎಲ್ಲ ಪದಾರ್ಥಗಳನ್ನು ಬೆಂಕಿಗೆ ಹಾಕುವುದು ಒಂದು ಅರ್ಧ ಲೀಟರು ತುಪ್ಪವನ್ನು ಬೆಂಕಿಗೆ ಸುರಿಯುವುದು ಅದನ್ನು ತಿಂದ್ಬಿಟ್ಟಿದರೆ ಎಷ್ಟೊಂದು ಪುಷ್ಟಿ ಸಿಗ್ತಾಯಿತ್ತು ಆನಂದ ಸಿಗ್ತಾಯಿತ್ತು ಎಂಥ ಸುವಾಸನೆ ಬರ್ತಾಯಿತ್ತು ಅಂತೆಲ್ಲ ಭಾವಿಸ್ತೇವೆ ಸುಮ್ಮನೆ ವೇಷ್ಟಾಯಿತು ಹೋಮ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಅಂತೆಲ್ಲ ಹೇಳ್ತಾರೆ ಆದರೆ ವೇದಕಾಲದ ಈ ಕ್ರಿಯೆಗಳಿವೆಯಲ್ಲ ಅತ್ಯಂತ ಪ್ರಾಚೀನವಾದದ್ದು ನಾವು ಸುಮಾರಾಗಿ ಲೆಕ್ಕ ಹಾಕಿ ಐದು ಸಾವಿರ ವರ್ಷದ ಹಿಂದೆ ಐದು ಸಾವಿರವೂ ಕೇವಲ ಒಂದು ಇಪ್ಪತ್ತು ವರ್ಷದ ಹಿಂದೆ ಮೂವತ್ತು ವರ್ಷದ ಹಿಂದೆ ಅಂದರೆ ನಮಗೆ ಅರ್ಥ ಆಗುತ್ತೆ ಆಗ ಜಗತ್ತು ಹೇಗಿತ್ತು ನೀವು ಆಲೋಚನೆ ಮಾಡಿ ನೋಡಿದರೆ ಎಷ್ಟೊಂದು ಬದಲಾಗಿಬಿಟ್ಟಿದೆ ನಮ್ಮ ಈ ಅವಧಿಯಲ್ಲೇ ಇನ್ನು ನೂರು ವರ್ಷ ಇನ್ನೂರು ವರ್ಷ ಅಂತಂದರೆ ನಮಗೆ ಅದನ್ನು ಕುರಿತು ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದು ಸಾವಿರ ಐದು ವರ್ಷದ ಹಿಂದಿನ ಕಥೆ ಆದರೆ ವೇದದ ಕಾಲವನ್ನು ಲೆಕ್ಕ ಹಾಕುವವರು ಒಂದು ವಿಷಯವನ್ನು ಗಮನದಲ್ಲಿಡಬೇಕು ಏನಂದರೆ ನಮ್ಮ ಇವತ್ತಿನ ಅಳತೆಗೋಲಿಟ್ಟುಕೊಂಡು ನಾವು ವೇದಕಾಲವನ್ನು ಅಳೆಯೋಕ್ಕೆ ಆಗೋದಿಲ್ಲ ಮೂಲಭೂತವಾಗಿ ಅದರ ಕಾಲವನ್ನು ನಿಗದಿ ಮಾಡಬೇಕಾದಂಥ ಅನೇಕ ವಿಚಾರಗಳೇ ನಮಗೆ ಸಿಗುತ್ತಾ ಇಲ್ಲ ಆದ್ದರಿಂದ ಅದು ಎಷ್ಟು ಪ್ರಾಚೀನ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಪ್ರಾಚೀನ ಸನಾತನ ಅಂತ ಹೇಳ್ತೇವೆ ನಾವು ಸನಾತನ ಅಂತಂದರೆ ಅದು ಇಲ್ಲದ್ದು ಯಾವಾಗಲೂ ಇರುತ್ತದೆ ಅಂತೂ ನಮ್ಮ ಸಂಸ್ಕೃತಿಯ ಈ ಪ್ರಾಚೀನವಾದಂಥ ಒಂದು ಆಚರಣೆಯಾಗಿ ಈ ಯಾಗಯಜ್ಞಗಳು ಆರಂಭಗೊಂಡಿವೆ ಅನಂತರ ಇತಿಹಾಸದ ಉದ್ದಕ್ಕೂ ಕೂಡ ಅದು ಮುಂದುವರ್ಕೊಂಡು ಬಂದಿದೆ ಇವತ್ತಿಗೂ ಕೂಡ ಅದರ ಅನೇಕ ರೂಪಗಳು ಕೆಲವಾದರೂ ರೂಪಗಳು ಬಳಕೆಯಲ್ಲಿ ಪ್ರಧಾನವಾದ ವಿಚಾರ ಏನು ಈ ಕಠೋಪನಿಷತ್ನಲ್ಲೂ ಕೂಡ ಆರಂಭದಲ್ಲಿ ಒಂದು ಯಾಗವನ್ನು ಮಾಡ್ತಾ ಇದ್ದ ವಾಜಶ್ರವಸ ಎನ್ನುವಂಥವನು ಒಂದು ಯಾಗವನ್ನು ಮಾಡಿದ ಅಂತ ಒಂದು ಉಲ್ಲೇಖ ಬರ್ತದೆ ಇದರ ಉದ್ದೇಶ ಏನು ಅಂತ ಅಂದರೆ ಅಗ್ನಿ ಅಂದರೆ ಅದಕ್ಕೆ ವಾಹಕ ಅಂತ ಹೇಳ್ತಾರೆ ಕೇವಲ ಅಗ್ನಿ ಅಂತಂದರೆ ಬೆಂಕಿ ನಾವು ಅಡಿಗೆಗೆ ಬಳಸುವಂಥ ಅಗ್ನಿ ಅದೊಂದು ರೀತಿಯದ್ದು ಯಾವ ವಸ್ತುವನ್ನು ಹಾಕಿದರೂ ಕೂಡ ಅದು ಸುಟ್ಟು ಶಾಖವನ್ನು ಕೊಡ್ತದೆ ಬೆಳಕನ್ನು ಕೊಡ್ತದೆ ಈ ಎಲ್ಲ ವಿಚಾರಗಳನ್ನು ನಾವು ನೋಡ್ತೇವೆ ಆದರೆ ಆಧ್ಯಾತ್ಮಿಕವಾಗಿ ಅಗ್ನಿಯನ್ನು ಆರಾಧನೆ ಮಾಡುವಂತ ಪದ್ಧತಿ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಇತ್ತು ಪ್ರಕೃತಿ ಪೂಜೆ ಅಂತ ಕೆಲವರು ಹೇಳುತ್ತಾರೆ ಆದರೆ ಕೇವಲ ನಾವು ಇದನ್ನು ಅಷ್ಟು ಭೌತಿಕ ಅರ್ಥದಲ್ಲಿ ಫಿಸಿಕಲ್ ಆಗಿ ಅದನ್ನು ತೆಗೆದುಕೊಳ್ಳೋದು ಬಹಳ ಕೆಳಮಟ್ಟದ ಅರ್ಥೈಸುವಿಕೆ ಅಂತ ಕಾಣ್ತದೆ ಅಗ್ನಿ ಅಂತಂದರೆ ಕೇವಲ ಕಣ್ಣಿಗೆ ಕಾಣುವ ಬೆಂಕಿ ಅಷ್ಟೇ ಅಲ್ಲ ಅದು ನಮ್ಮ ಈ ಜೀವ ಚೈತನ್ಯ ಇದೆಯಲ್ಲ ಅದರ ಮೂಲಕ ಕೆಲಸ ಮಾಡುವಂಥ ಎನರ್ಜಿ ಅಂತ ಹೇಳ್ತೇವಲ್ಲ ಶಕ್ತಿ ಅದನ್ನು ಕೂಡ ಪ್ರಾಣಾಗ್ನಿ ಅಂತ ಕರೆದ್ರು ಚೈತನ್ಯ ಅಂತ ಕರೆದ್ರು ಇದನ್ನು ಕೂಡ ಅಗ್ನಿ ಅಂತ ನಾವು ಪರಿಭಾವಿಸಬೇಕಾಗುತ್ತೆ ಯಾಕಂದ್ರೆ ನಿರಂತರವಾಗಿ ಅದು ಕೆಲಸ ಮಾಡುವ ಹಾಗೆ ಮಾಡುತ್ತೆ ಬೆಂಕಿ ಕೇವಲ ಸುಟ್ಟಾಕೋದಲ್ಲ ಅಗಾಧವಾದಂಥ ಚೈತನ್ಯವನ್ನ ಅದು ಬಿಡುಗಡೆ ಮಾಡ್ತಾನೆ ಇರುತ್ತದೆ ಚೆನ್ನಾಗಿ ತುಪ್ಪ ಇರಿದ್ರೆ ಬೆಂಕಿ ಮೇಲಕ್ಕೆ ಬರುತ್ತೆ ಇದು ಎಂಥ ಚಿಕ್ಕ ಕೂಡ ಅರ್ಥವಾಗುವಂಥ ಸಂಗತಿ ಅದಕ್ಕೆ ಎಲ್ಲ ಸೈಂಟಿಫಿಕ್ ವಿವರಣೆ ಕೊಡಬೇಕಾದಿಲ್ಲ ಈಗ ಹೇಗೆ ಆಗಿತ್ತೋ ಅದೇ ರೀತಿಯಲ್ಲಿ ಸಹಸ್ರಾರು ವರ್ಷಗಳ ಹಿಂದೆ ಕೂಡ ಅಷ್ಟೇ ತುಪ್ಪ ಹಾಕಿದಾಗ ಬೆಂಕಿ ಮೇಲಕ್ಕೆ ಬರುತ್ತೆ ಆದರೆ ಅಗ್ನಿಯನ್ನು ಒಂದು ದೇವತೆಯಾಗಿ ಕಲ್ಪಿಸಿಕೊಂಡು ಅಗ್ನಿ ನಮ್ಮ ಅಂಧಕಾರವನ್ನು ನಾಶ ಮಾಡ್ತಾನೆ ಎಲ್ಲರಿಗೂ ಕೂಡ ಸಂಪತ್ತು ಸಮೃದ್ಧಿಯನ್ನು ಕೊಡ್ತಾನೆ ಬೇರೆ ದೇವತೆಗಳನ್ನು ಕೂಡ ಒಲಿಸುವುದಕ್ಕೆ ಇವನು ಕಾರಣ ಆಗುತ್ತಾನೆ ಇಂಥ ಉಪಾಸನೆಗಳು ಋಗ್ವೇದದಲ್ಲಿ ಬರ್ತವೆ ಅತ್ಯಂತ ಪ್ರಾಚೀನವಾದ ವೇದ ಈ ರೀತಿ ಭಾವಿಸಿಕೊಂಡಾಗ ನಾವು ಇದನ್ನು ಕೇವಲ ಸುಟ್ಟು ಹಾಕುವಂಥ ಅಗ್ನಿ ಅಂತದು ಹೇಳೋಕ್ಕಾಗತ್ತಾ ಬೆಂಕಿ ಅಂತ ಹೇಳೋಕ್ಕಾಗತ್ತ ಇದರಲ್ಲಿ ಆಧ್ಯಾತ್ಮಿಕ ಅರ್ಥ ಇದೆ ಇದು ಆಂತರಿಕವಾದಂಥ ಒಂದು ಶಕ್ತಿ ಚೈತನ್ಯ ಅದೇ ಪ್ರಾಣ ಈ ಮಂತ್ರದಲ್ಲೂ ಇದು ಸ್ಪಷ್ಟವಾಗಿದೆ ಸೌದೆಯ ಮೂಲಕ ಹುಟ್ಟುವಂಥ ಅಗ್ನಿ ಇದೆಯಲ್ಲ ಅದು ಹೇಗೆ ಅಡಗಿರ್ತದೋ ಗರ್ಭಿಣಿಯ ಉದರದಲ್ಲಿರುವ ಮಗುವಿನ ಹಾಗೆ ಇನ್ನೂ ಸುಪ್ತವಾಗಿರ್ತದೋ ಎಲ್ಲರಿಂದ ಉಪಾಸನೆ ಮಾಡಲ್ಪಡ್ತದೋ ಅಂಥ ಅಗ್ನಿ ಏತದ್ವ ತತ್ ಅದೇದು ಅಂಥ ಅಗ್ನಿಯೇ ಈ ಪ್ರಾಣಶಕ್ತಿ ಅದುವೇ ಈ ಆತ್ಮ ಅಂತ ಹೇಳತ್ತೆ ಏತದ್ವೈ ತತ್ ಎನ್ನುವುದನ್ನು ನಾವು ನೋಡಿದ್ದೇವೆ ಪದೇ ಪದೇ ಪದೇ ಅದನ್ನೇ ಅದೇ ಮಾತನ್ನು ಹೇಳ್ತಾರೆ ಯಾವುದರಿಂದ ರೂಪರಸ ಇತ್ಯಾದಿಗಳು ಹುಟ್ಟುತ್ತವೆ ಯಾವುದರಿಂದ ಇದೆಲ್ಲವೂ ಕೂಡ ವ್ಯಕ್ತವಾಗ್ತವೆ ಸ್ವಪ್ನ ಜಾಗೃತಿ ಇತ್ಯಾದಿ ಅವಸ್ಥೆಗಳಲ್ಲೂ ಕೂಡ ನಾವು ಏನನ್ನೆನ ನೋಡ್ತೇವೆ ಇಂಥ ಆತ್ಮ ಇದೆಯಲ್ಲ ಅದು ಎಲ್ಲರ ಅಂತರಂಗದಲ್ಲಿ ಅಡಗಿದೆ ಅರಣಿಯಿಂದ ಹುಟ್ಟುವ ಬೆಂಕಿ ಅಂತ ಹೇಳಿದ್ರಿಂದಲೇ ನಮಗೆ ಅರ್ಥ ಆಗ್ತದೆ ಕೇವಲ ಬೆಂಕಿಯನ್ನು ಅರಣ್ಯಿಂದ ಹುಟ್ಟುವ ಬೆಂಕಿ ಅಂತ ಹೇಳಬಹುದಾಗಿತ್ತು ಅದೇ ರೀತಿ ಇದು ಅಂತ ಹೇಳಬೇಕಾದರೆ. ಇದು ಸೌದೆಯಿಂದ ಹುಟ್ಟುವ ಬೆಂಕಿಗಿಂತ ವ್ಯಕ್ತ ವ್ಯತಿರಿಕ್ತವಾದದ್ದು ಬೇರೆಯಾದದ್ದು ಇದು ಪೂಜಿಸಲ್ಪಡುವುದು ದಿವೇ ದಿವೇ ಈಢ್ಯ ಪ್ರತಿದಿನವೂ ಇದನ್ನು ಪೂಜಿಸ್ತಾರೆ ಸಾಮಾನ್ಯ ಅಗ್ನಿ ಅಲ್ಲ ಇದು ಇದು ಪ್ರಾಣಶಕ್ತಿ ಹವಿಷ್ಮದ್ಭಿ ಜಾಗೃವದ್ಭಿ ಹವಿಷ್ಮದ್ಭಿ मनुष्ये अग्नि मनुष्यू कूड़ा इन स्तुतलपड़ मंत्री वीतिया या काते प्राणशक्तियों ना नोड़ते भौतिक जगत्ल नोड़ते ಸೌದೆಯ ಒಳಗೆ ಬೆಂಕಿ ಅಡಗಿದೆ ಅಂತ ಅಂದಾಗ ಈ ಜಗತ್ತಿನ ಪ್ರತಿಯೊಂದೊಂದು ವಸ್ತುವಿನ ಒಳಗೂ ಕೂಡ ಚೈತನ್ಯ ಇರುವುದನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು ಒಂದು ಕಲ್ಲನ್ನು ತೆಗೆದುಕೊಂಡರೆ ಅದರೊಳಗೂ ಒಂದು ಶಕ್ತಿ ಇದೆ ಇದೆಲ್ಲಿಂದ ಬಂತು ಒಂದು ವಸ್ತು ಅಸ್ತಿತ್ವವನ್ನು ಪಡಿಬೇಕಾದರೆ ಅದು ಇದೆ ಅಂತ ಹೇಳಬೇಕಾದರೆ ಅದು ಇರುವುದಕ್ಕೆ ಹಾಗೆ ಇರುವುದಕ್ಕೆ ಇನ್ನೇನೋ ಒಂದು ಕಾರಣ ಆಗಿರ್ತದೆ ಇದು ಸರಳವಾದಂತ ಒಂದು ತತ್ವ ಇದು ನನ್ನ ಕೈಯಲ್ಲಿ ಒಂದು ಕಾಗದದ ಚೂರು ಇದೆ ಅಂತಾಗಿದ್ದರೆ ಇದು ಇಲ್ಲಿ ಇರುವುದಕ್ಕೆ ಕಾರಣ ಅಂತ ಒಂದು ನಾವು ಹುಡುಕತಾ ಹೋದರೆ ಸಿಗ್ತದೆ ಇಂತಿಷ್ಟನೇ ಸವಿಯಲ್ಲಿ ಯಾವುದೋ ಒಂದು ಮಿಲ್ಲಲ್ಲಿ ಪೇಪರ್ ಮಿಲ್ಲಲ್ಲಿ ಈ ಕಾಗದ ಉತ್ಪನ್ನ ಎಲ್ಲಿಂದ ಬಂದಿದೆ ಆ ಕಾಗದಕ್ಕೆ ದ್ರವ್ಯ ಸರಳವಾಗಿ ಯಾವುದೋ ಮರದಿಂದ ಕೊಟ್ಯಂತರ ಪುಟಗಳನ್ನೆಲ್ಲ ನೀಡುವಂಥ ಕಾಗದವನ್ನು ತಯಾರಿಸುವ ಮಿಲ್ಲಲ್ಲಿ ಲೋಡ್ಗಟ್ಟಲೆ ಪೇಪರನ್ನು ತಯಾರು ಮಾಡಿದ್ದಾರೆ ಅದರಲ್ಲಿ ಒಂದು ಕಾಗದ ಆಗಿತ್ತು ಇದು ಕಾಡಲ್ಲೇ ಇರ್ತಿತ್ತು ಅದು ಯಾಕೆ ಮಿಲ್ಲಿಗೆ ಬಂತು ಅಲ್ಲಿ ಯಾರದ್ದೋ ಸಂಕಲ್ಪ ಕೆಲಸ ಮಾಡಿದೆ ಪತ್ರಿಕೆಗಳನ್ನೆಲ್ಲ ಮುದ್ರಿಸಬೇಕು ಪುಸ್ತಕಗಳನ್ನೆಲ್ಲ ಪ್ರಕಟ ಮಾಡಬೇಕು ಹಾಗಾಗಿ ಪೇಪರ್ ಬೇಕಲ್ಲ ದಯವಿಟ್ಟು ಆಫ್ ಮಾಡಿ ಬನ್ನಿ ಇಲ್ಲಿಗೆ ನಿಮಗೆ ಫೋನನ್ನು ಭಾಳ ಡಿಸ್ಟರ್ಬ್ ಮಾಡ್ತಾ ಇದೆ ಇಲ್ಲಿ ಬರೋಕ್ಕೆ ಮೊದಲೇ ಆಫ್ ಮಾಡಿಬಿಟ್ರೆ ಒಳ್ಳೆಯದು ಹೀಗೆ ಒಂದು ವಸ್ತು ಇದ್ದರೆ ಅದು ಕಾರ್ಯ ಆ ವಸ್ತುವಿನ ಅಸ್ತಿತ್ವಕ್ಕೆ ಯಾವ್ಯಾವ ಅಂಶಗಳೆಲ್ಲ ಕಾರಣವಾದವು ಅದನ್ನು ಹುಡುಕ್ತಾ ಹೋದರೆ ಎಲ್ಲೆಲ್ಲೋ ಹೋಗ್ತದೆ ಬಟ್ ಕಾರಣ ಎನ್ನುವುದು ಇದ್ದೇ ಇರುತ್ತದೆ ಕಾರಣ ಮತ್ತು ಕಾರ್ಯ ಇದೇ ರೀತಿ ಎಲ್ಲ ವಸ್ತುಗಳ ಹಿಂದೆ ಅದು ಅಸ್ತಿತ್ವಕ್ಕೆ ಬರುವುದಕ್ಕೆ ಅನೇಕ ಅಂಶಗಳು ಸಹಕಾರಿಯಾಗಿ ಅದು ಶಕ್ತಿಯಾಗಿ ಪರಿವರ್ತನೆ ಹೊಂದಿ ಅದು ಅಸ್ತಿತ್ವಕ್ಕೆ ಬಂದಿರ್ತದೆ ಒಂದು ಕಲ್ಲಾಗಲಿ ಮಣ್ಣಾಗಲಿ ಒಂದು ಕಣವಾಗಿರಲಿ ಅದರ ಒಳಗೆ ಆ ಚೈತನ್ಯ ಎನ್ನುವುದು ಇದ್ದುಕೊಂಡು ಅದಕ್ಕೆ ಅಸ್ತಿತ್ವವನ್ನು ಕೊಟ್ಟಿರ್ತದೆ ಇದನ್ನೇ ಪ್ರಾಣಶಕ್ತಿ ಅಂತ ನಾವು ಎಲ್ಲೆಡೆ ಕಾಣಬಹುದು ಭೌತಿಕ ಜಗತ್ತಲ್ಲಿ ಮಾನಸಿಕ ಜಗತ್ತಿನಲ್ಲಿ ಜೀವಿಗಳ ಅಂತರಂಗದಲ್ಲಿ ಎಲ್ಲಿಂದ ಬಂದಿದೆ ಅಂತಂದರೆ ಎಲ್ಲವೂ ಆತ್ಮನಿಂದ ಬಂದಿದೆ ಬೆಂಕಿಯಲ್ಲಿ ಯಜ್ಞದಲ್ಲಿ ಮನುಷ್ಯರಲ್ಲಿ ಆಮೇಲೆ ಆಧ್ಯಾತ್ಮಿಕತೆಯಲ್ಲಿ ದಿವೇ ದಿವೇ ಈಡ್ಯ ಯಜ್ಞದಲ್ಲಿ ಹವಿಷ್ಮದ್ಭಿ ಅಂತ ಹೇಳ್ತಾರೆ ಹವಿಸ್ಸನ್ನು ಅರ್ಪಿಸುವ ಹವಿಷ್ಮಂತರಾದ ಮನುಷ್ಯರಿಂದ ಅರ್ಪಿಸಲ್ಪಡತಕ್ಕಂಥ ಈ ಪೂಜಿಸಲ್ಪಡತಕ್ಕಂಥ ಅಗ್ನಿಯಲ್ಲಿ ಎಲ್ಲೆಡೆ ಈ ಪ್ರಾಣ ಶಕ್ತಿಯನ್ನು ನಾವು ಕಾಣಬಹುದು ಅಂತ ಇದರ ವ್ಯಾಪಕತೆಯನ್ನು ಇಲ್ಲಿ ಹೇಳ್ತದೆ ಏಕತೆ ಅಂತಂದರೆ ಎಲ್ಲ ಕಡೆ ಇರುವ ಆ ಶಕ್ತಿ ಎನ್ನುವುದು ಒಂದೇ ಏತದ್ವೈತದ್ ಕೊನೆಗೆ ಅದನ್ನು ಸೇರಿಸಿಬಿಟ್ಟಿದ್ದಾರೆ ಎಲ್ಲ ಶಕ್ತಿಗಳೇ ಅದು ಅಂತ ಹೇಳ್ತಾರೆ ಇದನ್ನೇ ಮುಂದೆ ಒಂಬತ್ತನೇ ಮಂತ್ರದಲ್ಲಿ ಹೇಳಿದೆ ಯತಶ್ಚೋದೇತಿ ಸೂರ್ಯ ಅಸ್ತ ಯತ್ ಸರ್ವೇ ತಂದೇವಸರ್ಪಿ ತದನಾತ್ಯ ಕಷ್ಟ ಯತಹ ಅಂದರೆ ಎಲ್ಲಿಂದ ಚ ಅಂದರೆ ಮತ್ತು ಅಂತ ಅಷ್ಟೆ ಯಾವುದರಿಂದ ಉದಯತಿ ಉದಯಿಸುತ್ತದೆ ಏನು ಸೂರ್ಯ ಪ್ರತಿದಿನ ಬೆಳಗಾದರೆ ಸೂರ್ಯ ಉದಯ ಆಗುತ್ತದೆ ಸೂರ್ಯನನ್ನು ಕಾಣುತ್ತೇವೆ ಸೂರ್ಯ ಬೆಳಕನ್ನು ಕೊಟ್ಟು ಜಗತ್ತಲ್ಲೆಲ್ಲ ಒಂದು ರೀತಿ ಜೀವಂತಿಕೆ ಹಬ್ಬುತ್ತದೆ ಜನರೆಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾರೆ ಪ್ರಾಣಿಗಳೆಲ್ಲ ಓಡಾಡಕ್ಕೆ ಶುರು ಮಾಡ್ತವೆ ಎಲ್ಲಡೆ ಚೈತನ್ಯ ಅನ್ನೋದು ಕಾಣಿಸ್ತದೆ ಪ್ರತಿದಿನ ಈ ರೀತಿ ನಡೆಯುತ್ತದೆ ಸೂರ್ಯ ಅಸ್ತಮಿಸಿದಾಗ ಎಲ್ಲವೂ ಕೂಡ ತಮ್ಮ ತಮ್ಮ ಬಿಡಾರಗಳಿಗೆ ಮರಳುತ್ತವೆ ಹಕ್ಕಿಗಳಾಗಲಿ ಪ್ರಾಣಿಗಾಗಲಿ ಮನುಷ್ಯರಾಗಲಿ ನಿದ್ರಿಸುವುದಕ್ಕೆ ಹೋಗ್ತಾರೆ ಮರದಿವಸ ಮತ್ತೆ ಚೈತನ್ಯ ಪಡ್ಕೋತಾರೆ ಸೂರ್ಯ ಉದಯಿಸ್ತಾ ಇರುವಾಗ ಮತ್ತೆ ಬರ್ತಾರೆ ಈ ಸೂರ್ಯನಿಗೂ ನಮ್ಮ ಈ ಚೈತನ್ಯಕ್ಕೂ ಅದು ಏನು ಸಂಬಂಧವೋ ದೇವರಿಗೆ ಗೊತ್ತು ಇಡೀ ಜಗತ್ತಿಗೆ ಕೊಡ್ತಾ ಇರುವಂಥ ಆ ಶಕ್ತಿ ಇದೆಯಲ್ಲ ಸಾಧಾರಣವಾದದ್ದು ಸೂರ್ಯನಿಂದಲೇ ಇಡೀ ಜಗತ್ತು ನಡೆಯುತ್ತದೆ ಎಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಈ ಸೂರ್ಯನಿಗೆ ಬೆಳಕಲ್ಲಿಂದ ಬರ್ತದೆ ಎಲ್ಲ ಶಕ್ತಿಯ ಕೇಂದ್ರ ಸೂರ್ಯ ಅಂತ ನಾವು ವಿಜ್ಞಾನದಲ್ಲಿ ಓದ್ತೀವಿ ಸಣ್ಣ ಪ್ರಾಯದಲ್ಲಿ ಶಕ್ತಿಯ ಮೂಲ ಹೀಲಿಯಂ ಎಲ್ಲ ಕಡೆಗೆ ಬಿಸಿಲು ಬೆಳಕು ಇಂಧನ ಸಂಪೂರ್ಣವಾಗಿ ಬರುವುದು ಸೂರ್ಯನಿಂದ ಆಹಾರ ಉತ್ಪನ್ನವಾಗುವುದಾಗಿರಲಿ ಮನುಷ್ಯನಿಗೆ ಉಸಿರಾಟಕ್ಕೆ ಬೇಕಾದ ಆಮ್ಲಜನಕ ಇತ್ಯಾದಿಗಳ ನಿರ್ಮಾಣ ಆಗಿರಲಿ ಏನೇನೇ ಯಾವ್ಯಾವ ರೀತಿಯಲ್ಲಿ ನಾವು ಗಮನಿಸಿದರೂ ಚೈತನ್ಯ ಎಲ್ಲ ಸೂರ್ಯನಿಂದ ಬರುತ್ತದೆ ಇಂಥ ಸೂರ್ಯ ಹುಟ್ಟುವುದು ಯಾವುದರಿಂದ ಯಥ ಯಾವುದರಿಂದ ಸೂರ್ಯನು ಉದಯಿಸ್ತಾನೆ ಅಸ್ತಮ್ಯತ್ರ ಚ ಗಚ್ಚತಿ ಆಮೇಲೆ ಆ ಉದಯಿಸಿದ ಸೂರ್ಯ ಅಸ್ತಮಿಸಿ ಹೋಗ್ತಾನಲ್ಲ ಮತ್ತೆಲ್ಲಿಗೆ ಹೋಗುತ್ತಾನೆ ಅಂದರೆ ಉದಯ ಮತ್ತು ಅಸ್ತ ಈ ಚಲನೆಗೆ ಮೂಲ ಎಲ್ಲಿ ಯಾವುದರ ಪ್ರೇರಣೆಯಿಂದ ಈ ಸೂರ್ಯನ ಆಗು ಹೋಗುಗಳು ನಿಯಂತ್ರಿಸಲ್ಪಟ್ಟಿವೆ ತಂದೇವ ಸರ್ವೇ ಅರ್ಪಿತಾ ಎಲ್ಲ ದೇವತೆಗಳು ಯಾರನ್ನು ಪ್ರವೇಶಿಸಿವೆ ಅರ್ಪಿತಾ ಅಂದರೆ ಪ್ರವೇಶಿಸಿವೆ ಅವುಗಳೆಲ್ಲ ದೇವತೆಗಳು ಅಂತಂದರೆ ಇಂದ್ರಿಯಗಳು ದೇವತೆ ಅಂದರೆ ತುಂಬ ಅರ್ಥಗಳಿವೆ ಇಂದ್ರಿಯಗಳು ಅಂತಲೂ ಕೂಡ ಒಂದು ಅರ್ಥ ಇದೆ ತಾತ್ವಿಕವಾಗಿ ನಾವು ಈ ಪದವನ್ನು ಬಳಸುವಾಗ ಅಲ್ಲಿ ಇಂದ್ರಿಯ ಅಂತ ಅರ್ಥ ಆಗುತ್ತೆ ದೇವತೆಗಳು ಅಂದರೆ ಇಂದ್ರಿಯಗಳು ಹೀಗೆ ಎಲ್ಲವೂ ಕೂಡ ಯಾರನ್ನು ಪ್ರವೇಶಿಸ್ತವೆ ತದುನಾತ್ಯತಿ ಕಶನ ತತ್ ಉಂದ್ರೆ ನಿಪಾತ ಅದಕ್ಕೆ ವಿಶೇಷ ಅರ್ಥ ಇಲ್ಲ ಯಾರನ್ನು ಯಾರನ್ನು ನ ಅತೀತಿ ಮೀರುವುದಿಲ್ಲ ಮೀರಿ ಹೋಗುವುದಿಲ್ಲ ಒಂದು ಮೂಲ ಇದೆ ಅಲ್ಲಿಂದಲೇ ಸೂರ್ಯ ಹಾಗೂ ಈ ಎಲ್ಲವೂ ಕೂಡ ಹುಟ್ಟಿವೆ ಸೂರ್ಯ ಮುಳುಗುವುದು ಹುಟ್ಟುವುದು ಎಲ್ಲ ಆತನಿಂದಲೇ ಎಲ್ಲ ದೇವತೆಗಳು ಅವನನ್ನೇ ಪ್ರವೇಶಿಸ್ತವೆ ಆದರೆ ಅವನನ್ನು ಯಾರು ಮೀರಕ್ಕಾಗುವುದಿಲ್ಲ ಈತತ್ವೈತತ್ವ ಈಗ ಹೇಳಿರುವಂಥದ್ದು ಅದೇ ಇದೇ ಆತ್ಮ ಇಲ್ಲಿ ಎರಡು ಪ್ರಧಾನ ವಿಷಯ ಇದೆ ಒಂದು ಸೂರ್ಯ ಅಂತ ಹೇಳಿದೆ ಸೂರ್ಯನ ಜೊತೆಗೇ ಚಂದ್ರನೂ ಬರ್ತಾನೆ ಭೂಮಿನೂ ಬರ್ತದೆ ಯಾವ ಯಾವ ಗ್ರಹಗಳಿವೆ ನಕ್ಷತ್ರಗಳಿವೆ ನಿಹಾರಿಕೆಗಳು ಎಲ್ಲವೂ ಕೂಡ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಕೂಡ ಅಲ್ಲಿಂದಲೇ ಹುಟ್ಟಿದೆ ಸೂರ್ಯ ಅಂತ ಅಂದ್ಕೊಳ್ಳಿ ಇನ್ನೆಲ್ಲವೂ ಹಾಗೆ ಅಂತಲೇ ಅರ್ಥ ಮತ್ತು ಚಂದ್ರ ಅಂತ ಬೇರೆ ಹೇಳಬೇಕಾದಿಲ್ಲ ಉದಯ ಆಗಿರುವುದಲ್ಲಿಂದ ಕೊನೆಗೆ ಎಲ್ಲ ಹೋಗೋದು ಅಲ್ಲಿಗೇ ಅಂದರೆ ಇಡೀ ಜಗತ್ತಿನ ಸೃಷ್ಟಿಗೆ ಮೂಲವಾದದ್ದು ಆ ಪ್ರಾಣಶಕ್ತಿ ಹಿರಣ್ಯ ಗರ್ಭ ಅಂತ ಹೇಳಿತ್ತು ಅದರಿಂದಲೇ ಎಲ್ಲವೂ ಬಂದಿದೆ ಆದರೆ ಈ ಎಲ್ಲ ಸೃಷ್ಟಿಯಾದ ವಸ್ತುಗಳು ಆ ಮೂಲ ಪ್ರಾಣವನ್ನು ಮೀರಿ ಹೋಗೋದಿಲ್ಲ ಎಲ್ಲ ಅದರಲ್ಲೇ ಇವೆ ಹಾಗಾಗಿ ಮೀರುವುದಕ್ಕೆ ಸಾಧ್ಯ ಇಲ್ಲ ಪ್ರತಿ ಜಗತ್ತಿನ ಪ್ರತಿಯೊಂದನ್ನು ಕೂಡ ಹಿಡಿದಿಟ್ಟಿರುವ ಶಕ್ತಿಯೇ ಅದು ಆದ್ದರಿಂದಲೇ ತದುನಾತ್ಯತಿ ಕಶ್ಚನ ಅದನ್ನು ಯಾರೂ ಕೂಡ ಕಶ್ಚನ ಯಾವ ಒಂದು ವಸ್ತುವು ಕೂಡ ಮೀರುವುದಕ್ಕೆ ಸಾಧ್ಯ ಇಲ್ಲ ಏತದ್ವೈತದ್ದು ಇಲ್ಲಿವರೆಗೆ ಅಂದರೆ ಒಂಬತ್ತನೇ ಮಂತ್ರದವರೆಗೆ ಮೂರರಿಂದ ಆರಂಭಿಸಿ ಏನರೂಪಂ ರಸಂ ಗಂಧಂ ಅಂತ ಶುರುವಾಗಿದೆ ಅಲ್ಲಿಂದ ಆರಂಭಿಸಿ ಈ ಎಂಟನೆಯ ಮಂತ್ರ ಅರಣ್ಯೋರ್ ನಿಹಿತೋ ಜಾತವೇದ ಅಲ್ಲಿಯವರೆಗೂ ಕೂಡ ಈ ಪ್ರಾಣಶಕ್ತಿಯನ್ನು ಕುರಿತು ಬೇರೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದೆ ಇದೆಲ್ಲಕ್ಕೂ ಮೂಲವಾದಂಥ ಚೈತನ್ಯ ಬಂದಿರುವುದು ಹಿರಣ್ಯ ಗರ್ಭದಿಂದ ಹಿರಣ್ಯಗರ್ಭ ಅಂತ ಅಂದ್ರೇನು ಅಪರ ಬ್ರಹ್ಮ ಅಂತ ಕರೆಯತಕ್ಕಂಥ ಜಗತ್ತಿಗೆ ಜಗತ್ತಿನ ಈ ರಚನೆಗೆ ಮೂಲವಾಗಿರುವಂಥ ಒಂದು ವಸ್ತು ಅದು ಮತ್ತು ಆತ್ಮ ಬೇರೆ ಅಲ್ಲ ಶ್ರೀರಾಮಕೃಷ್ಣರು ಸರಳವಾಗಿ ಹೇಳ್ತಾರೆ ನಮಗೆಲ್ಲ ಅರ್ಥವಾಗುವ ಹಾಗೆ ಯಾಕಂದರೆ ಶಾಸ್ತ್ರದಲ್ಲಿ ಅನೇಕ ಸಲ ಇದನ್ನು ಲಾಜಿಕ್ಕಾಗಿ ಹೇಳುವ ಒಂದು ಪದ್ಧತಿ ಇದೆ ಲಾಜಿಕ್ ಅಂದರೆ ತರ್ಕಬದ್ಧವಾಗಿ ಯಾರಾದರೂ ಒಂದು ಪ್ರಶ್ನೆ ಹಾಕಿದರೆ ಅದಕ್ಕೆ ಉತ್ತರ ಸರಿಯಾದ ರೀತಿಯಲ್ಲಿ ಕೊಡುವ ಹಾಗೆ ಇರಬೇಕು ನಮ್ಮಲ್ಲಿ ಬಹಳ ಬುದ್ಧಿವಂತರಿದ್ದಾರೆ ಒಂದು ವಿಷಯ ಹೇಳಿದರೆ ಹತ್ತು ರೀತಿಯಲ್ಲಿ ಅದಕ್ಕೆ ಕ್ವಶನ್ ಹಾಕ್ತಾರೆ ಈಗ ಅಲ್ಲ ಪ್ರಾಚೀನ ಕಾಲದಲ್ಲೇ ಇತ್ತು ಅದು ಅಂಥ ಬುದ್ಧಿವಂತರಿಗೆ ಅವರ ಎಲ್ಲ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಪರಿಹರಿಸುವ ಹಾಗೆ ಉತ್ತರ ಕೊಡುವಂಥ ಬುದ್ಧಿವಂತರು ನಮ್ಮಲ್ಲಿ ಇದ್ದರು ಹಾಗಾಗಿ ತಾರ್ಕಿಕವಾಗಿ ಶಾಸ್ತ್ರವನ್ನೆಲ್ಲ ವಿವರಿಸುವಂಥ ಒಂದು ಕ್ರಮವನ್ನು ನಾವು ನಮ್ಮ ಶಾಸ್ತ್ರಗ್ರಂಥಗಳಲ್ಲಿ ನೋಡ್ತೇವೆ ಅಂದರೆ ಶ್ರೀರಾಮಕೃಷ್ಣರಿಗೆ ಅದೇನು ಬೇಡ ಅವರು ಎಷ್ಟು ಸರಳವಾಗಿ ಹೇಳ್ತಾರೆ ಬೇಗ ಜನ ಅದನ್ನು ಸ್ವೀಕರಿಸ್ತಾಯಿದ್ರು ಯಾಕಂದರೆ ಅವರು ಹೇಳುವಂಥ ಮಾತುಗಳೆಲ್ಲ ಕೇವಲ ಮಾತುಗಳಾಗಿರಲಿಲ್ಲ ಸಾಕ್ಷಾತ್ ಅನುಭವದ ಮಾತು ನೇರ ಅನುಭವಿಸಿದ್ದನ್ನು ಅವರು ಮಾತುಗಳ ಮೂಲಕ ಹೇಳ್ತಿದ್ರೆ ಕೇಳುವರೆಗೆ ಅದು ಅನುಭವವಾಗಿಯೇ ಕಾಣಿಸ್ತಾ ಇತ್ತೇನೋ ಅಥವಾ ಆ ರೀತಿಯಲ್ಲಿ ಅರ್ಥವಾದರೂ ಆಗ್ತಿತ್ತೇ ಹಾಗಾಗಿ ಯಾರೂ ಪ್ರಶ್ನಿಸ್ತಿರ್ಲಿಲ್ಲ ಅವರು ಹೇಳ್ತಾರೆ ಶಿವ ಮತ್ತು ಶಕ್ತಿ ಎರಡು ಒಂದೇ ಅಂತ ಯಾವಾಗ ಭಗವಂತ ಈ ಯಾವ ಸೃಷ್ಟಿಯೂ ಇಲ್ಲ ಜಗತ್ತು ಇಲ್ಲ ತಾನೇ ತಾನಾಗಿ ತಾನೊಬ್ಬನೇ ಇರ್ತಾನೋ ಭಗವಂತನಿಗೆ ನಿಜವಾದ ಸ್ವರೂಪ ಅಂತ ಇದೆ ಅವನು ನಿಜವಾದ ಸ್ವರೂಪದಲ್ಲಿ ನಿರ್ಗುಣ ನಿರಾಕಾರ ಆಗಿರ್ತಾನೆ ಅಲ್ಲಿ ಯಾವುದೇ ಆಕಾರ ಇಲ್ಲ ಯಾವುದೇ ಗುಣ ಇಲ್ಲ ಅನಂತವಾಗಿರ್ತಾನೆ ಬದಲಾವಣೆಯೇ ಇಲ್ಲ ಇಂಥ ನಿರ್ಗುಣ ಬ್ರಹ್ಮನ ಒಂದು ಸ್ವರೂಪದಲ್ಲಿ ತಾನೇ ತಾನಾಗಿ ಇದ್ದರೆ ಅದು ಒಂದು ಅಂತ ಹೇಳೋಕ್ಕಾಗಲ್ಲ ಎರಡು ಅಂತ ಹೇಳೋಕ್ಕಾಗಲ್ಲ ಈ ಸಂಖ್ಯೆಯ ಲೆಕ್ಕಾಚಾರ ನಮ್ಮ ಜಗತ್ತಿಗೆ ಸೇರಿದ್ದು ಹಾಗಾಗಿ ಅದನ್ನು ದ್ವೈತ ಅಂತಲೂ ಹೇಳೋದಿಲ್ಲ ಅದ್ವೈತ ಅಂತಲೂ ಹೇಳೋದಿಲ್ಲ ಭಗವಂತ ಅವನ ಪಾಡಿಗೆ ಹಾಗೇ ಇರ್ತಾನೆ ಅದು ಹೇಗೆ ಅಂತ ಹೇಳೋಕ್ಕಾಗಲ್ಲ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ ಅಂಥವಸ್ಥೆಯಲ್ಲಿ ಯಾವ ಸೃಷ್ಟಿಯೂ ಇಲ್ಲದೆ ಭಗವಂತ ಒಂದೇ ಇರುವಾಗ ಒಬ್ಬನೇ ಇರುವಾಗ ಅವನಿಗೆ ಶಿವ ಅಂತ ಹೇಳ್ತೇವೆ ಯಾವಾಗ ಅವನು ಸೃಷ್ಟಿ ಮಾಡೋದಕ್ಕೆ ಆರಂಭಿಸ್ತಾನೋ ಆಗ ಶಕ್ತಿ ರೂಪದಲ್ಲಿ ಅವನು ಜಗತ್ತನ್ನು ಸೃಷ್ಟಿಸ್ತಾನೆ ಶಕ್ತಿ ಅಂದರೆ ಅದೇ ಪ್ರಕೃತಿ ಸ್ವತಃ ತಾನೇ ಜಗತ್ತಾಗಿ ಪರಿವರ್ತನೆ ಹೊಂದುತ್ತಾನೆ ಸೃಷ್ಟಿ ಮಾಡುವುದು ಅವನೇ ಸೃಷ್ಟಿಯನ್ನು ಹೊಕ್ಕು ಆ ಸೃಷ್ಟಿಯ ರೂಪವನ್ನು ತಾಳಿರುವುದು ಅವನೇ ಅಲ್ಲಿ ಎರಡು ಇದೆ ಶಿವನೂ ಇರ್ತಾನೆ ಶಕ್ತಿಯೂ ಇರ್ತಾರೆ ಶಿವ ಶಕ್ತಿ ಎರಡೂ ಇರ್ತದೆ ಪ್ರಪಂಚ ಆಗಿರಲಿ ಜಗತ್ತಾಗಿರಲಿ ಇದೆಲ್ಲವೂ ಶಕ್ತಿ ಅದರ ಹಿನ್ನೆಲೆಯಲ್ಲಿರುವಂಥ ತತ್ವವೇ ಪ್ರಾಣ ವ್ಯಕ್ತವಾದ ರೂಪವೇ ಜಗತ್ತು ಇದು ಯಾವುದೂ ಇಲ್ಲದೇ ಇದ್ದಾಗ ಇದೇ ಶಕ್ತಿ ಶಿವ ಆಗಿರುತ್ತದೆ ಪುರುಷ ಅಂತ ಕರೀತಾರೆ ಸಾಂಖ್ಯದಲ್ಲಿ ಅಲ್ಲಿ ಪ್ರಕೃತಿ ಎನ್ನುವುದು ಇಲ್ಲ ಬ್ರಹ್ಮ ಅಂತ ಅಂತಾರೆ ಸೃಷ್ಟಿಯಾದಾಗ ಅಲ್ಲಿ ಬ್ರಹ್ಮ ಎನ್ನುವುದು ಅವಿದ್ಯೆಯ ಜೊತೆಗೆ ಸೇರ್ಕೊಂಡಿರ್ತದಂತೆ ಅದ್ವೈತದ ಪ್ರಕಾರ ಇದೆಲ್ಲ ತತ್ವ ಒಂದೇ ಶ್ರೀರಾಮ್ ಕೃಷ್ಣನ್ ಹೇಳ್ತಾರೆ ಒಂದು ಹಾವು ಹರಿದಾಡ್ದರೆ ಆ ಹಾವನ್ನು ಮತ್ತು ಅದು ನೇರ ಹೋಗುವುದಿಲ್ಲ ಹಾವು ವಕ್ರ ವಕ್ರ ವಕ್ರಾಗಿ ಹೋಗ್ತಾ ಇರ್ತದೆ ಆದರೆ ಈ ಅಂಕುಡೊಂಕಾದ ಆಕಾರ ಮತ್ತು ಹಾವು ಇದೆರಡನ್ನು ಬೇರೆ ಮಾಡೋಕ್ಕಾಗುತ್ತಾ ನೀವು ಬೆಂಕಿ ಹಚ್ಚುತ್ತೀರಿ ಅದಕ್ಕೆ ಕೈ ಇಟ್ಟರೆ ಏನಾಗ್ತದೆ ಕೈ ಸುಟ್ಟು ಹೋಗ್ತದೆ ಅದರ ಸುಡುವ ಶಕ್ತಿ ಮತ್ತೆ ಬೆಂಕಿ ಇದನ್ನು ಬೇರೆ ಮಾಡೋಕ್ಕಾಗುತ್ತಾ ಬೆಂಕಿ ಅಂದರೆ ಸುಡೋದು ಸುಡೋದು ಅಂದರೆ ಬೆಂಕಿ ಅದೇ ರೀತಿ ಹಾವು ಅಂದರೆ ಅಂಕೊಡೋಂಕಾಗಿರ್ತದೆ ಅದರ ಆಕಾರ ಮತ್ತು ಹಾವು ಎರಡು ಒಂದೇ ಅದೇ ರೀತಿ ಶಿವ ಮತ್ತು ಶಕ್ತಿ ನಿಜವಾಗಿ ಒಂದೇ ನಾವು ಎರಡಾಗಿ ನೋಡಿದರೆ ಎರಡಾಗಿ ಕಾಣುತ್ತೆ ಬ್ರಹ್ಮ ಮತ್ತು ಸೃಷ್ಟಿ ಇದು ಎರಡು ವಸ್ತುತಃ ಒಂದೇ ಅದನ್ನು ಬ್ರಹ್ಮವಾಗಿ ನೋಡಿದಾಗ ನಿರಾಕಾರ ನಿರ್ಗುಣವಾಗಿ ಯಾರು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅವರಿಗೆ ಕಾಣುತ್ತೆ ಇಲ್ಲದವರಿಗೆ ಜಗತ್ತಾಗಿ ಕಾಣುತ್ತದೆ ವಸ್ತುತಃ ಒಂದೇ ಇದು ಶ್ರೀರಾಮಕೃಷ್ಣರು ಹೇಳುವಂಥ ಒಂದು ಕ್ರಮ ಅದೇ ರೀತಿಯಲ್ಲಿ ಇಲ್ಲಿ ಹಿರಣ್ಯ ಗರ್ಭ ಅಂತ ಹೇಳಿದರು ಅಪರಬ್ರಹ್ಮ ಅಂತ ಹೇಳಿದರು ಪ್ರಾಣ ಅಂತ ಹೇಳಿದರು ಇಡಿ ವ್ಯಕ್ತ ಜಗತ್ತಿನ ಹಿನ್ನೆಲೆಯಲ್ಲಿ ಇರುವಂಥ ಶಕ್ತಿಯಾಗಿ ಅದನ್ನು ನಾವು ಇಲ್ಲಿ ಕಾಣ್ತೇವೆ ಈ ಯಾವುದೇ ವ್ಯಕ್ತ ಜಗತ್ತಿನ ಜಂಜಾಟಗಳಿಲ್ಲದೆ ಕೇವಲ ಆತ್ಮ ಅಂತ ಇದನ್ನು ನಾವು ನೋಡಿದ್ರೆ ನೋಡೋದಕ್ಕೆ ಸಾಧ್ಯವಾದರೆ ಅದು ಬ್ರಹ್ಮ ಅಥವಾ ಆತ್ಮ ಅಲ್ಲಿ ಸೃಷ್ಟಿ ಅನ್ನೋದು ಇಲ್ಲವೇ ಇಲ್ಲ ಅಥವಾ ಇದ್ರೂ ಮುಖ್ಯ ಅಲ್ಲ ಅದೆರಡು ಒಂದೇ ಹಾಗೆ ಕಾಣುತ್ತೆ ಶ್ರೀರಾಮಕೃಷ್ಣರಿ ಒಬ್ಬರು ಕೇಳಿದ್ರಂತೆ ನೀವು ಸಾಕ್ಷಾತ್ಕಾರ ಹೊಂದಿದ್ದೀರಲ್ಲ ನಿಮಗೆ ಪಡೆದಿದ್ದೀರಲ್ಲ ಬ್ರಹ್ಮ ದರ್ಶನ ಆಗಿದೆ ಅಲ್ಲ ನಿಮಗೆ ಅದು ಹೇಗಿದೆ ಹೇಳಿ ಅಂತ ಕೇಳಿದ್ರಂತೆ ಓ ಹೇಳಿ ಬಿಡ್ತೀನಿ ನಾನು ಅಂತ ವಿವರಿಸುವುದಕ್ಕೆ ಹೊರಟ ಕೂಡಲೇ ಸಮಾಧಿಗೆ ಹೋಗಿಬಿಟ್ರು ಅದರಲ್ಲಿ ಒಂದೇ ಆಗಿಬಿಟ್ರು ಸಮಾಧಿಯ ಆಹಂತದಿಂದ ಇಳಿದು ಬಂದ ಕೂಡಲೇ ಜಗತ್ತನ್ನು ನೋಡಿದ್ರು ಇಲ್ಲಿ ಸಮಾಧಿಗೆ ಹೋಗೋದು ಅಂದ್ರೇನು ಈ ಸಹಜಾವಸ್ಥೆಗೆ ಬರುವುದು ಅಂತಂದ್ರೇನು ಅವರಿಗೆಲ್ಲವೂ ಒಂದೇ ಅದು ದೃಷ್ಟಿ ಮಾತ್ರ ಬೇರೆ ಬ್ರಹ್ಮನ ಜೊತೆಗೆ ಒಂದಾದಾಗ ಸಮಾಧಿ ಜಗತ್ತಿನಲ್ಲಿ ಒಂದಾದಾಗ ನಾನಾ ವ್ಯಕ್ತಿಗಳು ಪ್ರಪಂಚ ಎಲ್ಲ ಇವೆ ಈ ಪ್ರಪಂಚಗಳು ಮತ್ತು ಜಗತ್ತು ಕಾಣುವಾಗ ಅಲ್ಲಿ ಬ್ರಹ್ಮ ಕಾಣೋದಿಲ್ಲ ಬ್ರಹ್ಮ ಕಾಣುವಾಗ ಜಗತ್ತು ಕಾಣೋದಿಲ್ಲ ದೃಷ್ಟಿ ಮಾತ್ರ ಬೇರೆ ಆದರೆ ಕೆಲವೊಂದು ಸಲ ಹೇಳ್ತಿದ್ರು ಒಬ್ಬ ಚಿಕ್ಕ ಹುಡುಗ ಎದುರುಗಡೆ ಕುಳಿತುಕೊಂಡಿದ್ರೆ ನಿಮ್ಮೆಲ್ಲರ ನಾರಾಯಣನ ನೋಡ್ತೀನಿ ನಾನು ಭಗವಂತನನ್ನೇ ನೋಡ್ತೀನಿ ಅಂತ ಹೇಳುವರು ಏಕಕಾಲಕ್ಕೆ ವ್ಯಕ್ತಿಯನ್ನು ನೋಡುವರು ಭಗವಂತನನ್ನು ಅವನಲ್ಲಿ ನೋಡುವರು ಇದೆರಡು ಕೂಡ ಅವರಿಗೆ ಸಾಧ್ಯ ಆಗ್ತಿತ್ತಂತೆ ಇಂಥ ವಿಚಿತ್ರವನ್ನೆಲ್ಲ ನಾವು ಶ್ರೀರಾಮಕೃಷ್ಣರಲ್ಲಿ ನೋಡ್ತೀವಿ ಶಾಸ್ತ್ರಾಧ್ಯಯನ ಮಾಡುವಾಗ ಇದೆಲ್ಲ ಬಹಳ ಅಗತ್ಯ ಆಗತ್ತೆ ಇಲ್ಲದಿದ್ದರೆ ಏನು ಶಾಸ್ತ್ರ ಹೇಳುತ್ತದೆ ಅದರ ಅಂತರಂಗ ನಮಗೆ ಅರ್ಥ ಆಗುವುದಿಲ್ಲ ಶಂಕರ ಭಾಷ್ಯ ಆ ಭಾಷ್ಯಕ್ಕೆ ಟೀಕೆ ಟೀಕೆಗೆ ಇನ್ನೊಂದು ಟೀಕೆ ಇದನ್ನೆಲ್ಲ ನಾವು ವಿಸ್ತಾರ ಓದಿದರೂ ಕೂಡ ಇದರ ತಿರುಲನ್ನ ಎಷ್ಟರ ಮಟ್ಟಿಗೆ ಗ್ರಹಿಸಬಹುದು ಜೀವಂತ ನಿದರ್ಶನವಾಗಿ ಶ್ರೀರಾಮಕೃಷ್ಣರ ವಿವೇಕಾನಂದರ ಶಾರದಾ ಮಾತೆಯವರ ಇಂಥ ಮಹಾಮಹಾ ಅದ್ಭುತ ವ್ಯಕ್ತಿಗಳ ಜೀವನ ನಮ್ಮ ಕಣ ಮುಂದೆ ಇದ್ದರೆ ಅರ್ಥ ಮಾಡಿಕೊಳ್ಳೋದು ಬಹಳ ಸುಲಭ ಆಗುತ್ತೆ ಮುಂದೆ ಹೇಳ್ತಾನೆ ಯದೇವೇಹ ತದಮೂತ್ರ ಯದಮೂತ್ರ ತದನ್ವಿಹ ಮೃತ್ಯೋ ಸಮೃತ್ಯುಮಾಪ್ನೋತಿ ಮಾಪ್ನೋತಿ ಇಹ ನಾನೇವ ಪಶ್ಯತಿ ಇಲ್ಲಿಯವರೆಗೆ ಹೇಳಿದ ಎಲ್ಲ ವಿಚಾರಗಳ ಒಂದು ಸಮೀಕರಣ ಇಲ್ಲಿದೆ ಸಮೀಕರಣ ಅಂದ್ರೇನು ಸಾರಾಂಶವನ್ನು ಒಟ್ಟಾಗಿ ಹೇಳೋದು ವಿಸ್ತಾರವಾಗಿ ಒಂದು ಕಥೆಯನ್ನು ಒಂದು ವಿಚಾರವನ್ನು ಹೇಳಿ ಆದಮೇಲೆ ನಾನು ಇಲ್ಲಿ ತನಕ ಅರ್ಥ ಇದು ಅಂತ ಒಂದು ಮಾತಲ್ಲಿ ಹೇಳಿಬಿಡ್ತಾರೆ ಆ ರೀತಿಯಲ್ಲಿ ಎತ್ ಏವ ಇಹ ಇಹ ಅಂದರೆ ಇಲ್ಲಿ ಯಾವುದು ಇಲ್ಲಿದೆಯೋ ಎತ್ ಏವ ಏವ ಅಂದರೆ ಇದುವೇ ಎಲ್ಲಿ ಯಾವುದು ಇಲ್ಲಿ ಇರುವುದೋ ತದ್ ಅಮೂತ್ರ अमूत्र अली अलू अद विरदाने यदूत्र तीह यो अद ಇದನ್ನು ಹೇಳುವಾಗ ಪೂರ್ಣಮದ ಪೂರ್ಣಮಿದಂ ಅದು ನೆನಪಾಗತ್ತೆ ಅಧಃ ಅಂದರೆ ಅದು ಅಂತ ಅರ್ಥ ಇದಹ ಅಂದರೆ ಇದು ಅಂತ ಇದಂ ಇಲ್ಲೂ ಅದೇ ರೀತಿಯ ಬಳಕೆ ಇದೆ ಇಲ್ಲಿ ಅಂತಂದರೆ ಈ ಪ್ರಪಂಚ ಈ ಜಗತ್ತು ಈ ವ್ಯಕ್ತವಾದ ವಿಶ್ವ ಅಲ್ಲಿ ಅಂತಂದರೆ ಪರಮಾತ್ಮ ಬ್ರಹ್ಮ ಅಥವಾ ಆತ್ಮ ಈ ಲೌಕಿಕ ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ನಾವು ಏನೇನನ್ನು ಕಾಣುತ್ತೇವೋ ಅದು ಪರಮಾತ್ಮನಿಗಿಂತ ಬೇರೆ ಅಲ್ಲ ಈ ಏಕತೆಯನ್ನು ಇದರಲ್ಲಿ ಹೇಳಿದೆ ಯದೇವ ಇಹ ಇಲ್ಲಿ ಯಾವುದಿದೆಯೋ ಅದೇ ಅಲ್ಲೂ ಇದೆ ಇದರ ಒಂದು ದರ್ಶನ ಸ್ವಾಮಿ ವಿವೇಕಾನಂದರಿಗೆ ಆಗಿತ್ತು ಅವರು ಹೇಳ್ತಾರೆ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಇದೆರಡು ಒಂದೇ ಪ್ಲ್ಯಾನ್ನ ಮೇಲೆ ಆಗಿದೆ ಅಂತ ಹೇಳ್ತಿದ್ರು ಬ್ರಹ್ಮಾಂಡ ಅಂದರೆ ಇಡೀ ಜಗತ್ತು ಅಥವಾ ಇಡೀ ಚರಾಚರಾತ್ಮಕವಾದ ಜಗತ್ತು ಎಲ್ಲ ಇದೆಯಲ್ಲ ಅದನ್ನು ಒಟ್ಟಾಗಿ ಬ್ರಹ್ಮಾಂಡ ಅಂತ ಹೇಳ್ತೇವೆ ಪಿಂಡಾಂಡ ಅಂತಂದರೆ ಒಂದೊಂದು ವಸ್ತುಗಳು ಒಂದೊಂದು ಜೀವಿ ಒಂದೊಂದು ವ್ಯಕ್ತಿ ಇಡೀ ಜಗತ್ತಿನ ರಚನೆ ರಚನೆಯಲ್ಲಿ ಏನಿದೆಯೋ ಅದೇ ಅಂಶಗಳು ಒಬ್ಬ ವ್ಯಕ್ತಿಯಲ್ಲೂ ಇದೆ ಇನ್ನೊಂದು ಅರ್ಥದಲ್ಲಿ ಹೇಳೋದಿದ್ದರೆ ಸಾಕ್ಷಾತ್ ಪರಬ್ರಹ್ಮನಲ್ಲಿ ಏನೇನು ಲಕ್ಷಣಗಳಿವೆಯೋ ಅದೆಲ್ಲವೂ ಕೂಡ ಜೀವಾತ್ಮನಲ್ಲೂ ಇದೆ ಅದು ಹಾಗೆ ಇರುವುದರಿಂದಲೇ ಒಬ್ಬ ವ್ಯಕ್ತಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಯಾಕಂದರೆ ಒಬ್ಬ ವ್ಯಕ್ತಿಯ ಅಂತರಂಗದಲ್ಲಿರುವ ಆ ಚೈತನ್ಯ ಬ್ರಹ್ಮದಲ್ಲಿರುವ ಚೈತನ್ಯಕ್ಕಿಂತ ಬೇರೆ ಅಲ್ಲ ಅದು ಒಂದೇ ಇದು ಕಿಡಿ ಅದು ದೊಡ್ಡ ಕಾಡ್ಗಿಚ್ಚು ಇದೇ ಬೆಂಕಿಯನ್ನು ಚೆನ್ನಾಗಿ ಚಾಲನೆ ಕೊಟ್ಟರೆ ಅದೇ ಆಗಬಹುದು ಇಲ್ಲಿ ಇಹ ಅಂದರೆ ಈ ಲೌಕಿಕ ಜಗತ್ತು ಚಿಕ್ಕದು ಸಣದು ಅಥವಾ ಕೆಳಹಂಥದ್ದು ಅಮುತ್ರ ಅಥವಾ ಅಲ್ಲಿ ಅಂತ ಹೇಳೋದು ಬ್ರಹ್ಮ ಅಥವಾ ಎಲ್ಲದರ ಮೂಲವಾಗಿರತಕ್ಕಂಥ ಇಲ್ಲಿವರೆಗೆ ಹೇಳಿದಂಥ ಆ ಹಿರಣ್ಯ ಗರ್ಭ ಅಥವಾ ಸಾಕ್ಷಾತ್ ಆತ್ಮ ಅದರ ಮತ್ತು ಇಲ್ಲಿರುವ ಈ ಜಗತ್ತಿನ ಎರಡರ ಸ್ವರೂಪವು ಕೂಡ ಒಂದೇ ವ್ಯತ್ಯಾಸ ಇಲ್ಲ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯಾ ಇಹ ನಾನಾ ಇವ ಪಶ್ಯತಿ ಇದೆಲ್ಲವೂ ಬೇರೆ ಬೇರೆ ಬೇರೆ ಅಂತ ಯಾರು ನೋಡ್ತಾನೋ ಈ ಜಗತ್ತು ಬೇರೆ ಆ ಜಗತ್ತು ಬೇರೆ ಇಲ್ಲಿರುವ ವ್ಯಕ್ತಿಗಳು ಬೇರೆ ಇಲ್ಲಿರುವ ವಸ್ತುಗಳು ಬೇರೆ ಅಂತ ನಾನಾ ನೋಡ್ತಾ ಇರುವವನು ಮೃತ್ಯುವಿನಿಂದ ಮೃತ್ಯುವಿಗೆ ಹೋಗ್ತಾನೆ ಯಾಕಂದರೆ ನಾನಾತ್ವ ಇಲ್ಲ ಎಲ್ಲರ ಒಳಗಿರುವ ಆತ್ಮ ಒಂದೇ ಚೈತನ್ಯ ಒಂದೇ ಪ್ರತಿಯೊಂದು ವಸ್ತುಗಳ ಅಂತರಂಗದಲ್ಲಿರುವ ಶಕ್ತಿ ಒಂದೇ ಅದು ಅಂತಿಮವಾಗಿ ಆ ಪರಬ್ರಹ್ಮನೇ ಆಗಿದೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ ಅದು ಕೂಡ ಒಂದು ಬಹಳ ಮುಖ್ಯವಾದದ್ದು ಹೀಗೆ ಏಕತೆಯನ್ನು ಯಾರು ಕಾಣ್ತಾರೋ ಅವನಿಗೆ ಸತ್ಯದರ್ಶನ ಆಗ್ತದೆ ಅವನು ಈ ಮೃತ್ಯುವನ್ನು ದಾಟಿ ಹೋಗತಾನೆ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಯಾರು ನಾನಾತ್ವವನ್ನು ನೋಡ್ತಾರೋ ಅವನು ಮೃತ್ಯುವಿನಿಂದ ಮೃತ್ತಿಗೆ ಹೋಗ್ತಾನೆ ಅಂತಂದರೆ ಸಾಯ್ತಾನೆ ಹುಟ್ಟುತ್ತಾನೆ ಸಾಯ್ತಾನೆ ಹುಟ್ಟುತ್ತಾನೆ ಸಂಸಾರ ಬಂಧನ ಅಥವಾ ಜನ್ಮ ಜನ್ಮಾಂತರದ ಈ ಸರಪಳಿಯಲ್ಲಿ ಸಿಕ್ಕಾಕ್ಕೊಂಡೇ ಇರ್ತಾನೆ ಅಂದರೆ ಏನರ್ಥ ಯಾರೂ ಈ ನಾನಾತ್ವವನ್ನು ನೋಡುವುದಿಲ್ಲವೋ ಅವನು ಇದನ್ನು ದಾಟಿದಾನೆ ಅಂತ ಹೇಳಿದಾಗ ಯಾರು ಏಕತೆಯನ್ನು ಕಾಣ್ತಾನೋ ಅವನಿದನ್ನು ದಾಟಿದ ಹಾಗೆಯೇ ಅಂತ ಹೇಳಿದಾಗ ಆಯಿತು ಶಾಂತಿಶಾಂತಿಶಾಂತಿ ಹರಿ ಓಂ ತತ್ ಸತ್ ಶ್ರೀರಾಮರ್ಪಣಮಸ್ತು